ಹರಿ ಓ ಶ್ರೀಗುರುಪದಚಾರ್ಯ ಗುರುವ್ಯಾಸ ಭಾರತೀ ಸರಸ್ವತಿ ವಾಯ ಜನ್ಮಲಕ್ಷ್ಮೀ ಮೋಲನಾರಾಯಣವಾಸುದೆಹಾರಾ ನಮ ಪಾರ್ವತಿ ಪದೇ ಹರ ಹರ ಮಹಾದ ಬೊಬ್ಬಿಡು ಕಿರು ಯೊಬ್ಬಿಡು ವಾ ಮಾಡ ಮನೆಯಂದು ಮತ್ತೆ ಸತಿ ಸೂತರೆಂದು ಜಾಳಿಗೆ ಧನ ಧಾನ್ಯ ವೇಳೆ ತಪ್ಪ ಕುಳುತನ ಗು ತಂದು ಗಾಳಿ ಗೊಡ್ಡಿದ ದೀಪ ಬದುಕು ಬಾಯ ಉಬ್ಬದಿರುಬ್ಬದಿರು ಎಲು ಮಾನವ आगरद तेरे यंते सावु लागी। भोग ते साग्यू बड़लरे पो ಆಗ ಎರಡನೇರಳಲ್ಲಿ ನಡುಗುವ ಕಪ್ಪೆಯ ತೆರದಿ ಕೂಗಿ ತೀರಿದರೆ ನಿನ್ನ ಆಗಕ್ಕೆಳುವರೆ ಉಬ್ಬದಿರು ಉಬ್ಬದಿರು ಎಲು ಸಮಸ್ತ ಮಾನವ ವರ್ಗಕ್ಕೆ ಜೀವನ ಉಜ್ಜೀವನ ಎರಡು ಪಥಗಳುಂಟು ಈ ಜೀವನದ ಸೌಕರ್ಯಗಳನ್ನು ಹೆಚ್ಚಿಸಿ ಅದರಲ್ಲಿ ನೆನಗನ ಕೊರತೆ ಇಲ್ಲ ನಾನೆಲ್ಲ ಅನುಕೂಲತೆ ಇದ್ದೇನೆಂಬುದಾಗಿ ಹಿಗ್ಗಿ ಬೀಗತಕ್ಕಂಥದ್ದು ಅಜ್ಞಾನಿಗಳ ಲಕ್ಷಣ ಕ್ಷಣಭಂಗುರವಾದ ಚಂಚಲತೆಯ ಮಿಂಚು ಗೊಂಚನಂತೆ ಕೊಂಚಕಾಲ ಮಾತ್ರ ವಂಚಿಸಲ್ಪಡುವ ವಿಷಯವು ಸಂಚಯಕ್ಕೆ ಯೋಗ್ಯವಾದ್ದಲ್ಲವಾದ್ದರಿಂದ ಅಹಂಕಾರ ಪಡಬೇಡ ಮೃತ್ಯು ನಿನ್ನನ್ನು ಕಾದುಕೊಂಡಿದೆ ಸಾಗರದ ತೆರೆಯಂತೆ ಸಾವು ಹುಟ್ಟುಗಳು ಗಾಳಿಗೊಡ್ಡಿದ ಬಿರುಗಾಳಿಯಂತೆ ನಿನ್ನ ಜೀವನ ಆದ್ರಿಂದ ಅಹಂಕಾರ ಪಡಬೇಡ ಅಂತ ಜ್ಞಾನಿಗಳು ಎಚ್ಚರಿಸುತ್ತಾರೆ ಪುರುಧ್ರದಾಸಾದಿ ಪ್ರಭೃತಿಗಳು ಇಂಥ ಅಹಂಕಾರವನ್ನ ವ್ಯಕ್ತಗೊಳಿಸಿ ಮನೋತತ್ವಾಭಿಮಾನಿಯಾದ ಮಹಾರುದ್ರದೇವರ ಅವಕೃಪೆಗೆ ಪಾತ್ರನಾಗಿ ಸರ್ವವಿಧವಾದಂತಹ ತನ್ನ ಸಂಪತ್ತನ್ನು ಪುಣ್ಯವನ್ನು ಕ್ಷೀಣವಾಗಿಸಿಕೊಂಡಿದ್ದಾನೆ ದಕ್ಷ ಎಂಬುದಾಗಿ ಭಾಗವತದಲ್ಲಿ ದಕ್ಷಾಧ್ವರ ಚರಿತ್ರೆಯಲ್ಲಿ ವರ್ಣಿಸ್ತಾರೆ ಅಂತಹ ದಿವ್ಯಕಥಾ ಶ್ರವಣದಿಂದ ಆ ಮನೋತತ್ವಾಭಿಮಾನಿಯ ಪರಮಾನುಗ್ರಹಕ್ಕೆ ನಾಮ ಪಾತ್ರರಾಗಬೇಕಂತೆ ಜ್ಞಾನಿಗಳು ಎಚ್ಚರಿಸುತ್ತಾರೆ ಶಿವನ ಭಜಿಸಿ ಯೋ ರಮಾಧವನ ಭಜಿಸಿ ಯೋ ಶಿವನ ಭವನ ಉಮವನ ಧವಳಾಂಗನ ದಯಾಘನ ಭವೂರನ ಭಕ್ತ ಪ್ರಿಯದೂರನ ಭಕ್ತ ಪ್ರಿಯ ಜ್ಞನ ಕಾಮಹರನ ಶಿವನ ಭಜ ಶಿವ ಉಮಾಭವನ ಭಜ ಕಾಮೇಶ್ವರಾ. ಭೂಮ್ರ ಗಿರಿ ನಿವಾಸ ರಾಮನಾಮೇಮದಿಂದ ಭಾವೆ ಗೋರೆದ ವಾಮದೇವ ಭಾವೆ ಗೋರೆದ ವಾಮ ದೇವನ ಶಿವನ ಭಜ ಶಿವ ಶಿವನ ಭಜ ಶಿವ ಮಾಧವನ ಹರ ನಮ ಪಾರ್ವತಿ ಪದೇ ಹರ ಹರ ಮಹಾದ ಭಕ್ತಿಜ್ಞಾನ ವೈರಾಗ್ಯಾದಿಗಳಿಗೆ ಸಕಲ ವಿಧವಾದ ಅನಿಷ್ಟ ನಿವೃತ್ತಿಯಾಗತಕ್ಕಂಥ ಮುಕ್ತಿಗಾಗಿ ಮಹಾದೇವನ ಚಿಂತನೆಯನ್ನು ಮಾಡಬೇಕಂತೆ ಒಂದು ದಕ್ಷಬ್ರಹ್ಮ ಯಜ್ಞ ದೀಕ್ಷಿತನಾಗಿದ್ದಾನೆ ದಕ್ಷ ಯಜ್ಞ ದೀಕ್ಷಿತರಾದ ಮುಕ್ಷುಗಳಿರ್ಪಾಸಕ್ಷಣೇಣದಿರೆ ಕುಪಿತನಾಥನಾ ಕುಪಿತನಾದ ದಕ್ಷ ಶಿವನ ಶಪಿಸುತ್ತಲಲ್ಲಿ ದಕ್ಷ ಸಮಸ್ತ ಋಷಿ ಮುನಿಗಳು ಒಂದೆಡೆ ಸೇರಿದ್ದಾರೆ ಬಹಳ ದೊಡ್ಡ ಒಂದು ಯಜ್ಞ ಕಾರ್ಯ ನಡೆದಿದೆ ದಕ್ಷ ಸಭೆಯಲ್ಲಿ ಮುಖ್ಯಸ್ಥನ ಕುಳಿತಿದ್ದಂತಹ ಹೊತ್ತಿನಲ್ಲಿ समस्त देवतु सीर ऋषिमुनि बंद कश्यप जहुनुम्नि भगु स नंदन कुत्सत्स सुख नी वाक जैमि भरद्वाज रोम जगीरथ कुशावर्त नारद मरीची ಮನು ಮತಂಗ ಗರ್ಗ ಗೌತಮಿ ಪೌಲಕ್ಷ್ಯ ಇಂಥ ಋಷಿಮುನಿಗಳು ಸೇರಿದಂತಹ ಮಂಗಳ ಸಭೆಯಲ್ಲಿ ಮನೋತತ್ವಾಭಿಮಾನಿಯಾದ ಮಹಾರುದ್ರ ದೇವರು ಆನಂದದಿಂದ ಸಭಾ ಪ್ರವೇಶ ಮಾಡ್ತಾರೆ ದಕ್ಷ ತನ್ನ ಮಗಳಾಗಿರತಕ್ಕಂಥ ಸತಿಯನ್ನ ಈ ಶಿವನಿಗೆ ಶಂಕರನಿಗೆ ವಿವಾಹ ಮಾಡಿಕೊಟ್ಟಿದ್ದ ಅವನೂ ಬಂದು ಸಭೆಯಲ್ಲಿ ಕುಳಿತಿದ್ದಾನ ದಕ್ಷನು ಆ ದಿವ್ಯವಾದಂತ ಸಭೆಯಲ್ಲಿ ಅನಿರೀಕ್ಷಿತವಾಗಿ ಕಾರ್ಯಾರ್ಥಿಯಾಗ ಒಳಗೆ ನುಗ್ಗುತ್ತಿರುವಾಗ ಎಲ್ಲರೂ ತಾನೆದ್ವಾ ದಕ್ಷ ಪ್ರಜಾಪತಿಯನ್ನು ಶಿವ ಮಾತ್ರ ಏಳದೆ ಸುಮ್ಮನೆ ಕುಳಿತದನ್ನು ಕಂಡು ಅಹಂಕಾರಿಯಾಗಿರತಕ್ಕಂಥ ದಕ್ಷನು ಪರಶಿವನನ್ನು ನಿಂದಿಸಿದ ಈ ದೇವತೆಗಳೇ ಕಂಡಿ ರೈ ಸುರವರೂ ನೋಡಿದರೆ ಕೈಲಾಸಪತಿಯ ದುರಹಂಕಾರ ಅವನಿಗೆ ಹೆಣ್ಣು ಕೊಟ್ಟ ಮಾಮನಲ್ವೇ ನಾನು ಕಂಡಿ ರೈ ಸುರವರರು ಋಷಿಗಳು ಕಂಡಿ ರೈ ಸದ್ಧನಿಷ್ಠರು ಧರ್ಮನಿಷ್ಠರಾದ್ರೆ ನೀವೆಲ್ಲ ಇದನ್ನ ಕಂಡಿ ರೈ ಅಕಾಟ ಕಟ ಕೂಲಾಚಾರ ಖಂಡ ಪರಶು ಇವನ ಅನುನಯವನ ಕಂಡಿರೈ ನೀವೆಲ್ಲವರೂ ಕೈಗೊಂಡು ಬೆದಿರಬಹುದೇ ಪರರಸಧರ್ಮರ ತನಗೆ ದಕ್ಷ ಗರ್ಜಿಸಿದ ಋಷಿಮುನಿಗಳು ಕಂಡಿರೀರು ಪಶುರನಾದಂಥ ನನಗೆ ಈ ಶಿವ ಕೊಟ್ಟಂಥ ಗೌರವ ಎಲ್ಲರೂ ನೀವೆದ್ದು ನನ್ನ ಅಧ್ಯಕ್ಷನನ್ನ ದಕ್ಷನನ್ನ ಸ್ವಾಗತಿಸಿದರೂ ಕೂಡ ಈ ತಕ್ಷನನ್ನ ತಿರಸ್ಕಾರ ಮಾಡಿಕೊಳ್ಳುತ್ತಿದ್ದಾರೆ ನಿಜ ಇವನ ಸಂಸ್ಕಾರವೇ ಇಷ್ಟು ಇವನೇನ್ ತಿಳಿದಿದ್ದಾರೆ ಕುಲಾಚಾರ ಸಂಪ್ರದಾಯಗಳು ಏನ್ ತಿಳಿದಿದ್ದಾರೆ ಎಂಬುದಾಗಿ ಶಿವನ ನಿಂದಿಸ್ತಾ ಓ ಸಭಾಸದರೆ ಸ್ನಾನ ಮೋದಾಲಿ ವರ್ಜ ಈ ದಿಗಂಬರನಿಗೆ ಈ ಭೂತ ಪ್ರೇತ ಪ್ರಮತಾದಿ ಗಣಗಳ ಜೊತೆ ಕುಣಿಯುತ್ತಾ ಇರತಕ್ಕಂಥ ಈ ಹುಚ್ಚ ಸ್ನಾನ ಮೊದಲಲಿ ಮೊದಲಿವಜ ಸದನುಷ್ಠಾನವಿಲ್ಲ ಮಸಣ ಸ್ನಾನ ಮನೆ ಭಸ್ಮಾಂಗ ರಾಗ ಪಿಶಾಚ ಪರಿವಾರ ಇವನ ಪರಿವಾರದವರು ಸ್ಮಶಾನಮೇ ಇವನಿಗೆ ಮನೆ ತಾನರಿವನೆಂದ ಆತ್ಮಜನ ಬಹುಮಾನ ದಿಲವನು ಕುರುಬಲರಿಯದ ಆ ಕುರುಬ ಅರಿಯದಡೇನು ಮಾಣಿಕ ಮಾನ್ಯವಿಲ್ಲ ಜಾಣಸಭೆಗೆದ ದಕ್ಷ ಹೇಳ್ತಾ ಇದ್ದಾನೆ ಏನು ಅಳೆಯದ ಹಳ್ಳಿಗೆ ನೋರುವ ಮಾಣಿಕ್ಯಕ್ಕೆ ಬೆಲೆ ಕಟ್ಟಲಿಲ್ಲ ಅಂದಾಕ್ಷಣ ಮಾಣಿಕ್ಯದ ಬೆಲೆ ಕಡಿಮೆ ಆಗ್ತದೆ ಲೋಕಾಧ್ಯಕ್ಷನಾದ ದಕ್ಷನಾದನನ್ನು ಅವಮಾನ ಮಾಡಿದಂತಹ ಶಿವನ ಮುಖ ನೋಡಬಹುದೇ ಅಳಿಯ ರೀ ಶಿವನೆಂದು ಬರಿದೆ ಹೆಸರ ಹೊತ್ತ ಧರ್ಮಚಾರಿಯು ಇವ ನನಗೆ ಎಳಿಯ ಸ್ನಾನ ಜಪತಪಗಳರಿಯದೆ ಪಿಶಾಚಿಗಳ ಜೊತೆಗೆ ಮರುಳ್ಗಣಗಳ ಜೊತೆಗೆ ತೆರಗಾಡತಕ್ಕಂಥನೀತ ಇವನಿಗೇನು ಸ್ಥಾನಮಾನ ಎಂಬುದಾಗಿ ದುರ್ವ್ಯಸನಿಗಳು ದುಷ್ಟರು ಇವನು ಅನುಯಾಯಿಗಳು ಸದ್ವೃತಿಗಳು ಯಾರಿವನ ಜೊತೆಗಿರ್ತಾರೆ ಹೀಗೆ ನಿಂದಿಸುತ್ತಾ ಶಿವನನ್ನು ಸಭೆಯಿಂದ ಹೊರವಂಟ ಸಭೆ ಕರೆಗಚ್ಚರಿಯಿತು ಮಹಾದೇವ ಮೊದಲಾರೆ ಇದರಿಂದ ಕೊಂಚೂ ಕೋಪಿಸಿಕೊಳ್ಳದೆ ಆ ಸಭೆಯಿಂದೆದ್ದು ಹೊರಡುತ್ತಾ ಇದ್ದಾನೆ ಸ್ಥಾನಮಾನ ಮಾನಭಿಮಾನುಗಳು ತನ್ನ ಅಂತರ್ಯಾಮಿಯಾದ ಸಂಕರ್ಷಣೆಗೆ ಅರ್ಪಿಸಿ ಸಭೆಯಿಂದ ಹೊರಟು ಹೋಗ್ತಾ ಇದ್ದಾಳೆ ಸತಿಗೆ ಈ ಸಮಾಚಾರ ತಿಳಿದಿದೆ ದಾಕ್ಷಿಣಿ ಪರಶಿವನನ್ನು ನಿಂದಿಸಿದನಲ್ಲ ಶಿವನಿಗೆ ಅಪಚಾರ ಮಾಡಿದ ಕಾರಣದಿಂದ ನನ್ನ ತಂದೆಗಿನ್ಯಾವಧವಾದಂತಹ ದುರ್ಗತಿ ಉಂಟಾಗ್ತದೋ ಅಂತ ಚಿಂತಿಸ್ತಾ ಇದ್ದಾಳೆ ಒಂದು ಖೇಚರರು ನಿಜ ಪಿತೃ ಮಂದಿರದ ಯಜ್ಞೋತ್ಸವದ ಆ ಕೈಲಾಸುಪತಿ ಸತಿ ದಾಕ್ಷಾಯಿಣಿಯೊಳಗೆ ವಿಹರಿಸುತ್ತಾ ಇರತಕ್ಕಂಥ ಕಾಲ ಅನೇಕ ಮಂದಿ ಖೇಚರೋ ಹೋಗ್ತಾ ಇದ್ದಾರೆ ಸಾನಂದ ದಲೀಪಾಡುತ್ತ ದಿವ್ಯ ವಿಮಾನ ಶತದೊಳಗೆ ನೂರಾರು ವಿಮಾನದಲ್ಲಿ ಕುಳಿತು ದೇವತಗಳು ಹೋಗ್ತಾ ಇದ್ದಾರೆ ಖೇಚರು ಸಂದಣಿ ಅಲೈತಹರ ಈಕ್ಷಿಸೂತ ಇಂದು ಮುಖಿ ದಾಕ್ಷಾಯಣ ಕೇಳ್ತಾಳೆ ಇದೇನು ವಿಶೇಷ ದೇವತೆಗಳೇ ನೀವು ಎಲ್ಲಿಗೆ ಹೊರಟಿದ್ದೀರಿ ಅವರೊಂದ್ರು ತಾಯಿ ನಿನಗೆ ತಿಳಿಯದೇನು ನಿನ್ನ ತಂದೆಯಾದಂಥ ದಕ್ಷಪ್ರಯಾಪತಿ ಪ್ರಜಾಪತಿ ಮಹಾಯಜ್ಞ ಕಾರ್ಯಕ್ಕೊಂದಣಿ ಮಾಡಿದ್ದಾರೆ ಸಮಸ್ತ ದೇಶ ದೇಶಗಳಿಂದ ಎಲ್ಲರೂ ಹೋಗ್ತಾ ಇದ್ದಾರೆ ದೇವತೆಗಳಾದ ನಾವೆಲ್ಲ ಪ್ರತ್ಯಕ್ಷ ಭವಿಷ್ಯು ಸ್ವೀಕಾರ ಮಾಡಲಿಕ್ಕಾಗಲ್ಲಿ ಹೋಗ್ತಾ ಇದ್ದೇವೆ ಅಷ್ಟು ದಿಕ್ಪಾಲಕಲ್ಲರೂ ಬರ್ತಾರೆ ನಿನ್ನ ಪತಿಯಾದ ಈಶಾನನು ಅವನ ಅಳಿಯನಾದ್ದರಿಂದ ಅವನಿಗೆ ಆಮಂತ್ರಣ ಇಲ್ಲೇನ ಇದಕ್ಕೆ ಇದರಿಂದ ಪರಮ ದುಃಖಿತಳಾಗ ನಮ್ಮ ತಂದೆ ಮರತನೇ ನಮ್ಮನ್ನ ಆದರೂ ಈ ತವರು ಮನೆಯ ಗೌರವ ವಿಶೇಷ ಕಾಪಾಡಗೋಸ್ಕರವಾಗಿ ಶಿವನ ಬಳಿಗೆ ಬರ್ತಾರೆ ನಂದಿ ಭೃಂಗ್ಯಾದಿಗಳು ನಾಟ್ಯ ಮಾಡ್ತಾ ಇದ್ದಾರೆ ಏಕದಿನಿ ಧಜತ ಚಳ ಶಿಥರಿ कोटि अर्क सम दीप्ति पीठ वरी सम दीप्ति पीठ दिता दी दी शिखरी रजता कु शंकर अर्क सम दीप्ति पीठवरी कॉटि सूर्य प्रकाश मार्वंथ ಸಿಂಹ ಪೀಠದಲ್ಲಿ ಕುಳಿತಿದ್ದಾರೆ ಶಂಕರ ನಂದಿ ಭೃಂಗಿ ಗಣನಾಟ್ಯ ತರತಾತಿ ನಂದಿ ಭೃಂಗಿ ಗಣನಾಟ್ಯ ನಂದಿ ಭೃಂಗಿ ಗಣನಾಟ್ಯ ನಾಟ್ಯ ತರತಾತಿ ನಂದಿ ನಂದಿ ಭೃಂಗಿ ಗಣ ನಾಟ್ಯಕರತಿ ಸುಂದರ ಮೃಗಧರ ಪಿನಾಕಿಧರ ವರ ಸುಂದರ ಮೃಗಧರ ಪಿನಾಕಿಧರ ವರಯ ನೀಚಳ ಶಿಖರಿ ಹರ ನಮ ಪಾರ್ವತಿ ಪತಯ ಹರ ಹರ ಮಹಾದವ ನಂದಿ ಭ್ರಂಗ್ಯಾದಿಗಣಗಳು ನಾಟ್ಯ ಮಾಡ್ತಾ ಇರತಕ್ಕಂತಹ ಕಾಲ ರುದ್ರ ಕರ್ಣಿಕೀರು ರುದ್ರ ಗೀತೆಯನ್ನು ಸಂದರ್ಭ ಗುಣ ಸಮುದ್ರನಾಗಿರತಕ್ಕಂತಹ ರುದ್ರ ಕುಳಿತಿದ್ದಾನೆ ಆಗಸತಿ ದಾಕ್ಷಾಯಿಣಿ ತಾನು ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ಪತಿದೇವ ವಾರ್ತೆ ಕೇಳಿದ್ರೇನು ನಮ್ಮ ತಂದೆ ದಕ್ಷ ಪ್ರಜಾಪತಿ ಮಹಾಯಜ್ಞ ಕೈಕೊಂಡಿದ್ದಾನಂತೆ ಸಮಸ್ತ ದೇವತೆಗಳು ಹೋಗ್ತಾ ಇದ್ದ ಜಗವೇ ಕಾಲು ಮೂಡಿ ನಡೆದುಕೊಂಡು ಬರುತ್ತದೆ ಎಂಬಾಗಿ ಬರ್ತಾ ಇದೆ ಶಂಕರ ಕಾರ್ಯಾವಸರದಲ್ಲಿ ನಮ್ಮ ತಂದೆ ನಿನ್ನನ್ನು ಮರೆತಿರಬಹುದು ಅನ್ನಥಾ ಭಾವಿಸಿದೆ ಆಮಂತ್ರನ ಬರಲಿಲ್ಲ ಅಂತ ನೀನು ಹೋಗದಿದ್ರು ಕೂಡ ಸ್ವಾಮಿ ಈ ಮನೆತನದ ಗೌರವ ಉಳಿಸಲುಗೋಸ್ಕರವಾಗಿ ನನ್ನ ತಂದೆ ಬಳಿ ಹೋಗ್ಲಿಕ್ಕೆ ತನಗೆ ಅಪ್ಪಣೆ ಕೊಡಬೇಕು ಅಂತ ಕೇಳುವಾಗ ಮುಗುನಕ್ಕಂತ ಭವಾನಿ ಶಂಕರನಂದ ಸತಿ ನನ್ನ ಮಾತು ಕೇಳು ಮಾನವಿಲ್ಲದ ಕಡೆ ಹೋಗಕೂಡುದು ನಿನ್ನ ತಂದೆಗೆ ನನ್ನನ್ನು ಕಂಡ್ರೆ ತಿರಸ್ಕಾರ ಒಂದು ತುಂಬಿದಂಥ ಮಹಾಸಭೆಯಲ್ಲೇ ಅವಮಾನ ಮಾಡಿದ ಆದ್ರಿಂದ ಬೇಡ ಬೇಡ ಅಂದ್ರೂ ಕೂಡ ಕಾಡಬೇಡ ಅಂತ ಕೇಳಿದ್ರು ಕೂಡ ಸತಿ ಛಲ ಮಾಡ್ತಾಳೆ ಶಂಕರನಂದ ನೋಡಿದ ಅಕ್ಷಾಯಿಣಿ ಮುಂದಾಗಬಹುದಾಗಿರತಕ್ಕಂಥ ಎಲ್ಲ ಅನಾಹುತರಿಗೆ ಕಾರಣಲಾಗ್ತದೆ ಬೇಡ ಬೇಡ ಬಿಡು ಕಾಡದಿರೆನ್ನನು ಕದಿನ ಛಲವ ಬೇಡ ಬೇಡ ಬಿಡು ಕಾಡದಿರೆನ್ನನು ಮಾಡದಿರಿ ಛಲವ ಮೂಢ ನಿನ್ನ ಪಿತ ನೋಡಲು ನಿನ್ನನ್ನು ಕಾಡ ಅವಮಾನ ಮಾಡುವನು ಬೇಡ ಬೇಡ ಬೇಡ ಸತಿಗೆ ಅವಮಾನವಾಗ್ತದೆ ಅಂದ್ರೂ ಕೂಡ ಕಾಡದರಿ ಬೇಡ ಅಂದ್ರೂ ಕೂಡ ದಾಕ್ಷಣಿ ನಾನಾ ವಿಧವಾಗಿ ಛಲ ಮಾಡಿ ಶಿವನೇ ಅವಶ್ಯವಾಗಿ ನಾನು ಹೋಗ್ತೇನೆ ವಿಹಿತವಲ್ಲ ನಾವು ಹೋಗದೆ ಇದ್ರೆ ತಪ್ಪಾಗ್ತದೆ ಸ್ವಾಮಿ ದೇವ ನಿಜ ಪಿತೃ ಗೃಹ ಮಹೋತ್ಸವ ವಾರ್ತೆಯನು ಕೇಳಿ ಹುದು ಮನೆ ಮನವಾರ್ತೆಯಲ್ಲಿ ಮಕ್ಕಳಿಗೆ ಚಪಲವಲ ಬಂಧುಗಳು ಇಷ್ಟರ ಜೊತೆಗೆಲ್ಲ ಸೇರ್ತಕ್ಕಂಥ ವೈಭವಕ್ಕೆ ನಾ ಹೋಗ್ಬೇಕು ನನ್ನವರೆಲ್ಲ ಸೇರ್ತಾರಲ್ವೇ ಬಹಳ ಬಹ ಯಜ್ಞೋತ್ಸವಕ್ಕೆ ತಾ ಸಹಿತ ದೇವರ ಚಿತ್ತವೃತ್ತಿಗೆ ಬಹಡೆ ತಮ್ಮನಸ್ಸಿ ಕಂಡೆ ನಾ ಬಿ ಜಯ ಗೈಯಬೇ ಕೆಂದಳು ಸರೋಜಮುಖಿ ನಿಮ್ಮ ಚಿತ್ತಕ್ಕೆ ಬಂದು ನನ್ನ ಕಳಿಸಿದ್ರೆ ನಾ ಹೋಗ್ತೇ ಧ್ಯಾನಸ್ಥನಾದ ಶಂಕರನಂದ ಸತಿ ನಿನ್ ತೋಚಿದ ಹಾಗೆ ನೋಡು ಕಳಿಸಿಕೊಡ್ಲಿಕ್ಕೆ ನಿನಗೇನು ಆತಂಕ ನನ್ನದಿಲ್ಲವೆಂಬುದಾಗಿ ನಂದಿಯನ್ನ ಕರೆದು ಆಜ್ಞೆ ಇತ್ತು ಅಂಗರಕ್ಷಣೆಗೆ ಬೇಕಾಗಿರತಕ್ಕಂಥ ಯಾವತ್ತು ಭೂತ ಪ್ರೇತ ಪ್ರಮಥಾದಿಗಳನ್ನು ಕಳುಹಿ ನಾನಾ ಮಂಗಳ ವಾದ್ಯದೊಂದಿಗೆ ಮಂಗಳ ವಸ್ತು ದೊಂದಿಗೆ ತವರಿಗೆ ಹೊರಟಿದ್ದಾಳೆ ಎಲ್ಲ ಗುಂಪು ಗುಂಪಾಗಿ ಸುಮಾಂಗಲ್ಯ ದ್ರವ್ಯಗಳನ್ನು ಎತ್ತಿಕೊಂಡು ದಕ್ಷಿಣ ಯಾಗ ಮಂದಿರಕ್ಕೆ ಬರ್ತಾರೆ ಆ ಸತಿಯ ವೈಭವದ ಮೆರವಣಿಗೆ ಹೇಗಿತ್ತು ಮಸಗಿದುದು ಕೆ ಆ ಬರುತ್ತಿರುವಾಗ ಸೇನೆ ಭೂತ ಪ್ರೇತ ಪರಮತಾದಿ ಗಣಗಳ ಪಾದ ಧೂಳಿಯಿಂದ ಆಕಾಶ ಮುಚ್ಚಿತ್ತು ಜಗವನು ಮುಸುಕಿದುದು ಮುಂಕೊಂಡು ಸೂರ್ಯನ ರಸುಮೆಗಳು ಮಾಸಿದವು ಮೈಲಿಗೆಯಾಯಿತು ಮೂರ್ ಲೋಕ ಎಲ್ಲೆಡೆ ಧೂಳು ತುಂಬಿಬಿಡಿತು ಸೂರ್ಯಮಂಡಲವೇ ಮುಸುಕಿತು ಪಶುಪತಿಯ ಪಡೆ ಧಕ್ಷ ಯಜ್ಞದ ವಿಷವಿನಿರ್ಜಿತ ವೇದ ಘೋಷದ ಯಾಗ ಮಂದಿರಕೆ ಹೆಸರಿಡುವರಿನ್ನಾರು ನಡೆದು ಪಶುಪತಿಯ ಪಡೆ ರುದ್ರದೇವರ ಈ ಪಡೆ ದಾಕ್ಷಾಣಿ ಹಿಂದೆ ಬರ್ತಾ ಇದೆ ಯಜ್ಞ ನಡೆಯುವ ಆ ಮಹಾನ್ ಬ್ರಹ್ಮ ಸಭೆಯಲ್ಲಿ ದಕ್ಷ ಯಜ್ಞದ ವಿಷ ವಿನಿರ್ಜಿತ ವೇದ ಘೋಷದ ಯಾಗ ಮಂದಿರ ಶಿವ ದ್ವೇಷದಿಂದ ಮಾಡತಕ್ಕಂಥ ಯಜ್ಞ ಶಿವನಿಗೆ ಮಾತ್ರ ಹವಿಸ್ತನ್ನು ಕೊಡದೆ ಗೌರವಿಸದೆ ತಿರಸ್ಕಾರ ಮಾಡತಕ್ಕಂಥ ಯಜ್ಞ ಶಿವದ್ರೋಹಕ್ಕಾಗಿ ಮಾಡತಕ್ಕಂಥದ್ದಿದು ಅಂಥ ದಕ್ಷನ ಯಾಗ ಸಭೆಗೆ ಒಳಕ್ಕೆ ಬರುವಾಗ ದಕ್ಷನು ಬಂದಂಥ ಅತಿಥಿಗಳನ್ನೆಲ್ಲ ಸತ್ಕರಿಸ್ತಾ ಇದ್ದ ದಾಕ್ಷಾಯಣಿಯ ಅಕ್ಕಂದರನ್ನ ಅವರ ಪತಿಗಳನ್ನ ಬಂಧುಗಳನ್ನೆಲ್ಲ ನಗನಗುತ್ತಾ ನಗನಗುತ್ತಾ ಬರಮಾಡಿಕೊಳ್ತ ದಾಕ್ಷಾಯಣಿ ಇದ್ರಿಗೆ ಬಂದರೆ ಕಂಡು ಕಾಣದಂತೆ ಆ ಶಿವ ಸತಿಗೆ ಅಪಮಾನ ಮಾಡ್ತಾಳೆ ಹಡೆದೊಡಲು ಪಡೆದ ಪಿತ ತನ್ನ ತಿರಸ್ಕಾರ ಮಾಡತಕ್ಕಂಥದ್ದು ನೋಡ್ತಾಳೆ ಪರಮ ದುಃಖವಾಯ್ತು ಮನಸ್ಸು ಅಪ್ಪ ನಿನಗೆ ಬೇಡದ ಮಗಳಾದ್ರೆ ನಾನು ನನ್ನ ತಲೆಯತ್ತಿ ನೋಡ್ಲಿಲ್ವಲ್ಲ ಕಣ್ಸನ್ನಿಯಿಂದ ಆದ್ರೂ ಕರೆದಿಲ್ವಲ್ಲ ತವರ ಮನೆಗೆ ಭಾರ ನನ್ನ ಸ್ವಾಮಿ ಶಂಕರ ಮೊದಲೇ ಇದನ್ನು ಹೇಳಿದ್ದ ಇರ್ವಿ ನನ್ನ ತಂದೆ ಅವಸರದಲ್ಲಿ ಮರೆತಿರಬಹುದು ನಾನೇ ಹೋಗಿ ಅವನ ಪಾದಕ್ಕೆ ಬಿದ್ದು ಕೇಳಿಕೊಡ್ತೀನಿ ಅಪ್ಪಾ ಅಪ್ಪ ಜನಕ ಹತ್ತಿರಕ್ಕೆ ಬರ್ತಾ ಕೆಂಡಗಣ್ಣಿಂದ ಕಂಡ ನೊಂದಂತ ಸತಿ ಪಾದಕ್ಕೆರಗಿತ ಹಿರಿಯವನಿನ್ ತಂದೆ ನನ್ನ ಪತಿದೇವನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸುವ ಹಿರಿಯವನು ಕ್ಷಿ ಸಂಯ ಮತ್ತಿತ ಅಪಮಾನೇ ಶಿವಚಾರ ಸಲ್ಲಯಾ ಶಿವನಿಗೆ ಅಪಚಾರ ಮಾಡುವ ದೊಡ್ಡ ದ್ರೋಹವಾಗ್ತದೆ ಕುಲನಾಶಕ್ಕೆ ಕಾರಣವಾಗ್ತದೆ ಇದಕ್ಕಿಂತ ದೊಡ್ಡ ಪಾಪ ಬೇರೆದಿಲ್ಲ ತಂದೆ ಅಹಂಕಾರ ಪಡಬೇಡ ಸ್ವಪರ ಭೇದ ವಿಪರೀತವಾಗಲೂ ದುಃಖ ಅಪಮಾನ ಗಡಿ ಗಣೆಯ ಹೊರಸಾರು ಒಂದು ದಕ್ಷ ಮಾತನಾಡಬೇಡ ತೊಲಗು ನಿನ್ನ ಗಂಡ ಶಿವ ಹುಚ್ಚ ಉನ್ಮತ್ತ ತಸ್ಮಾದುನ್ಮಾದನಾತಾಯ ನಷ್ಟ ಶೌಚಾಯ ದೂರ್ಹೃದೇ ದತ್ತ ಮಧ್ವಿ ಚೋದಿತೆ ಪರಮೇಷ್ಟಿನ್ನ ಬ್ರಹ್ಮನ ಪ್ರಚೋದನೆಯಿಂದ ಆ ಶಿವನ ನೆಂಟತನ ನನಗಾಯಿತು ಆ ಹುಚ್ಚಿನಿಗೆ ನಾನೆಲ್ಲಿ ಹೆಣ್ಣು ಕೊಡ್ತಾ ಪ್ರೇತ ಭಸ್ಮವನ್ನು ಮೈಗೆ ಹಚ್ಚಿಕೊಂಡು ವಿಷಪೂರಿತವಾದ ಹಾವು ಮೈಯಲ್ಲಿ ಬಿಟ್ಟುಕೊಂಡು ನಗ್ನನಾಗಿ ಸಂಚರಿಸುವ ಭಗ್ನ ಮನೋರಥನಿಗೆ ಆ ಅಶುವನಿಗೆ ಆ ಅಮಂಗಳನಿಗೆ ನಾನೆಲ್ಲಿ ಹೆಣ್ಣು ಕೊಡ್ತಾ ಇದ್ದೀನಿ ದಾಕ್ಷಾಯಿಣಿ ಯಾರು ನನ್ನ ತಂದೆ ನೀನೆಲ್ಲಿ ನನ್ನ ಮಗಳು ತೊಲಗುದಾಕ್ಷಾಯಣಿಯ ತಲಗು. ಅಡಿಯಾಚಿ ಎಲ್ಲಿಗೆ ನಮಗೆ ಸಂಬಂಧ ತೊಲಗುವುದಾಯಿಣಿಯ ತಲಗು. ತೊಗಲ ಹೊದಿಕೆಯ ಮುದುಕ ಹೊಲಸು ನಾಡುವ ಸುಡುಕ ನಿನ್ನ ಕಂಡ ತೊಗಲ ಹೊದಿಕೆಯ ಮುದುಕ ಹೊಲಸು ನಾಡುವ ಸುಡುಕ ಒಡನಾಡಿ ಭೂತ ಸಖನ ಪ್ರೇತಗಳ ಒಡನಾಡುವ ಭೂತ ಸಖನ ಪ್ರೀತಿಯಲ್ಲಿ ಕೊಂಡಾಡಿ ಜಾತಿ ರಹಿತನ ಸೇರಿದೆ ಕೋತಿ ಕಣ್ಣಿನ ನಿನ್ನ ಶಂಕರನ ಕೋತಿ ಕಣ್ಣಿನ ನಿನ್ನ ಶಂಕರನ ಮಾತನಾಡಿ ಬರಲಿಲ್ಲ ಏಟಗಿಲ್ಲಿಗೆ ಬಂದೆ ತೊಲಗು ತೊಲಗೂ ತೊಲಗೂ ಹಾಡಿಸಿ ಒದ್ದ ತೊಲಗಾಜೆ ದಾಕ್ಷಾಯಣಿ ಪೃಥ್ವಿಯಲ್ಲಿ ಉರುಳು ಬಿದ್ದಿದ್ದಾಳೆ ಶಂಕರ ಸ್ವಾಮಿ ನಿನ್ನ ಮಾತು ನಿಜವಾಯ್ತಲ್ಲ ತಂದು ಈ ಮಹಾಸಭೆ ನನಗೆ ಅವಮಾನವೇ ಕರವ್ಯರಡಲೇ ಕರ್ಣಂಗಳ ಮುಚ್ಚಿ ಶಿವನೌ ಸು ಎಂದು ಸತಿ ತಂದೆಯೊಡನೆ ಮಹಾಧ್ವರದ ಜನ ವೃಂದ ವೀಕ್ಷಿಸಲೆತ್ತು ಬಡ ಗಣ ದೆಸೆಯ ಭೂಮಿಯಲಿ ಉತ್ತರಾಭಿಮುಖವಾಗಿ ಕೊಡುತ್ತಿದ್ದಾಳೆ ಇದು ಮೌಳಿಯ ಪದ ಸರೋಜ ದ್ವಂದ್ವವನ್ನು ಹೃದಯದಲ್ಲಿ ಹಿಡಿದು ಅರವಿಂದ ಯಲೀ ದರ್ತು ಚರನಾಸವ್ಗುರೋಶ್ಚಿಂತಯಂತೀಪರ ದರ್ಶ ದೇಹೋ ಹತ ಕಲ್ಮಷ ಸತಿ ಸದ್ಯ ಪ್ರಜ ಜ್ವಾಲ ಸಾಯಿಣಿ ಪದ್ಮಾಭನಾಯ ಕುಳಿತು ಆ ಶಿವನನ್ನು ಚಿಂತಿಸ್ತಾ ಶಿವನೇ ಧವನೇ ಸ್ವಾಮಿ ನೀನು ಎಷ್ಟು ಬಾರಿ ಹೇಳಿದ್ರು ಕೇಳದೆ ತಿರಸ್ಕಾರ ಮಾಡಿದ ಕಾರಣದಿಂದಲೇ ಇಂಥ ದುಃಖ ನನಗೆ ಬಂತು ಮಹಾಸಭೆಯಲ್ಲಿ ನಿನ್ನ ನಿಂದೆಯನ್ನು ಕೇಳಿ ಪ್ರಾಣ ನಾನು ಉಳಿಸಿಕೊಳ್ಳುವುದು ಹೇಗೆ ನಿನಗೆ ಮುಖ ತೋರಲಿ ಹೇಗೆ ಶಿವನಿಂದೆ ಕೇಳಿದಳು ನಾನು ಪ್ರಪಂಚದಲ್ಲಿ ಬದುಕಬಹುದು ಶಂಕರ ನಿನ್ನ ಕಣ್ಣುಗೂ ಕೋತಿ ಕಣ್ಣೆಂಬುದಾಗಿ ನಿಂದಿಸಿರು ಅರವಿಂದ ಲೋಚನ ಪ್ರೇತಭಸ್ಮ ಹಚ್ಚಿಕೊಂಡು ಮಾತುಮಾನ ಮಾಡಿದ ಮೊದಲಾರೆ ನಿನ್ನನ್ನು ಹುಚ್ಚಾಂತ ಬಹಿದ ಅಯ್ಯೋ ನನಗೆ ಎಷ್ಟು ಜನಪದ ನರಕವೋ ಶಂಕರ ನಿನ್ನ ನಿಂದಿಯನ್ನು ಕೇಳಿದಂಥ ನನ್ನ ದೇಹದಲ್ಲಿ ಇನ್ನೂ ಪ್ರಾಣ ಉಳಿದರೆ ನಾನು ಶಿವನಿಗೆ ಅಪಚಾರ ಮಾಡದಂಥ ದೇಹತ್ಯಾಗ ಮಾಡುವನೆಂಬುದಾಗಿ ಬಯಸಿ ಶಿವನನ್ನು ಚಿಂತಿಸ್ತಾ ಶಂಕರ ಭವನೇ ಹರನೆ ಶಿವನೇ ಅರೆಗಳಿಗೆ ಬದುಕಲಾರನೆಂಬುದಾಗಿ ಸರ್ವದ್ವಾರಾಣಿ ಸಂಯಮ್ಯ ಮನೋಹದಿರುದ್ಧ ಉರ್ಧುಮುಖವಾಯಿತು ಪ್ರಾಣಶಕ್ತಿ ಶಂಕರನನ್ನು ಚಿಂತಿಸ್ತಾ ದೇಹತ್ಯಾಗವನ್ನು ಮಾಡಿಬಿಟ್ಲು ಕ್ಷಣದಲ್ಲಿ ಯೋಗಿಯಿಂದ ಆಕೆಯ ದೇಹ ಕರ್ಪೂರ ಸುಟ್ಟಂತೆ ಸುಟ್ಟು ಬಿಡುತ್ತಂತೆ ಕಾಪೂರಾಚಿ ವಾತಿ ಉಜಳ ಉಜಳಿ ಜ್ಯೋತಿ ಕಾಯಿ ಚ ಸಮಾಪ್ತಿ ಖಾಲಿ ಕಟ್ಟಿಗೆ ಸುಟ್ಟು ಬೂದಿ ಉಳಿಯುತ್ತದೆ ಕರ್ಪೂರ ಸುಟ್ಟರೆ ಉಳಿಯುತ್ತದೆ ಕಪುರ ವೀ ಉಜಳಿ ಠಾಚ ಸಮಾಪ್ತಿ ಜೈಸಿ ಠಾಚ ಸಮಾಪತಿ ಕಪುರ ವಾತಿ ಉಜಳ ಉದ ಉದಳ ಕರ್ಪೂರ ಸುಟ್ಟಂತೆ ಆ ಕರ್ಪೂರ ಗೌರವ ಚಿಂತಿಸುತ್ತಾ ದೇಹ ತ್ಯಾಗ ಮಾಡಿಬಿಟ್ಟಿದ್ದ ಹಾಹಾಕಾರ ವಿದ್ಯಿತ ಸಭೆಯಲ್ಲಿ ಹರ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ ಆ ಗುಣಗಾರ ಮಾಡ್ತಾ ಶಂಕರನ ಶಿವಭಕ್ತರು ಸಭಾತ್ಯಾಗ ಮಾಡಿದರು ದಾಕ್ಷಾಯಿಣಿ ಜೊತೆಗೆ ಬಂದಿರತಕ್ಕಂಥ ದಂಡು ಆ ಭೂತ ಪ್ರೇತ ಪ್ರಮತಾದಿಗಳ ಹಿಂಡು ಆ ಯಜ್ಞ ನಡೆಯುವ ಸಭೆಯನ್ನ ನುಗ್ಗಬೇಕೆಂಬುದಾಗಿ ಪ್ರಯತ್ನಿಸುವಾಗ ಜ್ಞಾನಿಗಳು ತಡೆದರೂ ಶಂಕರನಿಗೆ ದಿವ್ಯವಾದಂತಹ ವರ್ತಮಾನವನ್ನು ಹುಟ್ಟಿಸುತ್ತಿದ್ದಾರೆ ಸತಿ ಅಗ್ನಿಪ್ರವೇಶ ಮಾಡಿದಳು ಹೋಗಿ ಪ್ರಾರ್ಥನೆ ಮಾಡಿ ಕೇಳಿಕೊಂಡ್ರು ಶಂಕರ ಸತಿಯ ಸರ್ವನಾಶವಾಗಿದೆ ಪ್ರಪಂಚಕ ಮಹಾಪ್ರಳಯವೇ ಸನ್ನಿಹಿತವಾಯಿತು ಎಂಬಂತೆ ಹರ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ ಶಿವಗಣಗಳು ಬಂದು ದೂರಿದ್ದಾರೆ ಶಂಕರ ಸತಿಯಿಂದ ದಾಕ್ಷಾಯಿಣಿ ಯೋಗಾಗ್ನಿಯಲ್ಲಿ ದೇಹ ತ್ಯಜಿಸಿದಳು ಹೋ ಎಂಬುದಾಗಿ ಅಳುತಾ ಉರುಳಿದರು ಪೃಥ್ವಿಗೆ ಭೂತ ಗಣಗಳು ಇದನ್ನು ಕೇಳ್ತಾ ಮಹಾರು ಶಂಕರ ಹುಂಕರಿಸಿದನು ಶಂಕರ ಹುಂಕರಿಸಿದನು ಭಯಂಕರನಾದ ಭವನು ಶಂಕರ ಹುಂಕರಿಸಿದನು ಹುಡು ಹುಡಿಸಲು ಮಿಡುಕಿದನಶೇಷ ಕಡಲು ಕಿ ತುಕೆರೆ ನಡುಗಿತ ಶೇಷ ಸಿಡಿದತ್ತ ಮುಗ್ರಹ ತಾರೆಗಳೆಲ್ಲ ಪುಡಿಯಾದವು ಪಡಿದಾಡುತ್ತನೆಲ್ಲ ಕಿಡಿಗೆ ತರಿದ ನಾಮ್ರಣ ಮುದಾಗಿ ಶಿಖರಗಳೆಲ್ಲ ಹೆಡೆಯಾಡಲು ನಾಗರ ಹಾಗೆಲ್ಲ ಕಡಿದಿಡುವ ಖಡ್ಕ್ರಕಗಳು ಗುಡುಗಿ ಗಂಜಿಸುವಗಳು ಗಗದು ಚಂದ್ರ ಕದಂತಲಾಗಸಗೆ ಗಂಗೆ ಹೆದವಿ ಹರಿದಳು ಕೂತಳಗೆ ವಿಷಗಾಲ ದರ್ಮನ ಸರ್ಮಗಳು ವಿಷಮವಾಯಿತು ಕಾಲ ಕ್ರಮಗಳು ಪುರಿಯಲ ಬ್ರಹ್ಮಾಂಡಗಳೆಲ್ಲ ಹೊರದಿ ಕೇಳ ನಿಲ್ಲ ಹರ ಹರ ಉಕ್ಕರಿಸಿದ ನಾಶನು ಪ್ರಯಂಕರ ನಾಥಾಭವನು ಪಟಪಟ ಮುಗುರಲು ಗೃಹ ತಾನೆಗಳು ಪುನಿದೆತ್ತ ಬೂತಳದ ರಸಗಳು ನಿಟಿ ನಿಟಿ ಲಲ್ಲದ ವೃಕ್ಷಗಳೊಳಗೆ ಬಿಸಲ ನಿಯಂತ್ರಣ ನಾಟ್ಯದ ಬಗೆಗೆ ತಡವರಾರು ಪ್ರಕಾಂಡ ದಾಂಡವನ ಪ್ರಳೆಯ ಭಯಂಕರ ವೀರೇ ಹರ ಹರ ತಡವರಾರು ಪ್ರಕಾಂಡ ದಾಂಡವನ ಪ್ರಳೆಯ ಭಯಂಕರ ವೀರೇ ಹೊತ್ತು ತಿರುಳು ಗುರುಹುಲೆಂಬುವನು ಕರಾಳ ಅದೃಜ್ವಾರೆ ಹೊತ್ತು ತಿರುಳು ಗುರುಹುಲೆಂಬುವ ಕರಾಳ ಅದೃಜ್ಜಾರೆ ಬ್ರಹ್ಮಾಂಡ ಮೃತ್ಯು ಮಹಾಯ ಹೋಯ್ ಬ್ರಹ್ಮಾಂಡಿತ ಮೃತ್ಯುರವಹ ಸುತ್ಯುಂಜ ಮಹಾಲೀಲೇರವನ ವಿಕಟ ಸುಂಜ ಮೃತ್ಯುಂಜಯ ಮಹಾ ೇ ಶಂಕರನ ಪ್ರಳಯ ತಾಂಡವ ಪ್ರಾರಂಭವಾಯಿತು ಆ ನಟ ಭಯಂಕರ ನಟರಾಜ ಊರ್ಧ್ವಲೋಕಗಳು ಪುಡಿಯಾಗುವಂತೆ ಬ್ರಹ್ಮಾಂಡ ಕರ್ಪರವು ಒಳೆಯುವಂತೆ ಪಾದವೊಂದು ನೆತ್ತಿದ್ದನಕ್ಕೆ ಅತಿಭಂಗೆಯಾಗಿರತಕ್ಕಂಥ ನಟರಾಜನ ಭೀಕರವಾದಂಥ ಉಗ್ರ ತಾಂಡವದಿಂದ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಯಿತು ಕಡಲುಕ್ಕಿದುವು ಆಕಾಶಭೂಮಿಗಳು ಒಂದಾಯಿತು ಗ್ರಹತಾರೆಗಳು ಪಟಪಟ ನದುರಿದುವಂತೆ ಭೂತಳದ ರಸಗಳೆಲ್ಲವೂ ಉಕ್ಕಿ ಮೇಲಕ್ಕೆ ಬಂದುವು ಏಕ ಪ್ರಕಾರ ಶಂಕರನು ಕೋಪದಿಂದ ತನ್ನ ಜಡೆಯನ್ನೇ ಕಿತ್ತು ನೆಲಕ್ಕಪ್ಪಳಿಸಿಬಿಟ್ಟಿದ್ದ ಕುಪಿತನಾಗಿ ಶಪಿಸಿದನು ಕೆಂಡವಾಗಲಿ ಲೋಕವು ಇದ ಖಂಡಲಾದಿಗಳು ಹುರಿದು ಹೋಗಲಿ ಕುಂಡರೀಕಾಸನಗೆ ಘನ ಉದ್ಯೋಗವಾಗಿರಲಿ ಭಂಡರ ದೇವಲಯನು ತ ನಡು ಮಂಡೆಯನು ತುಡುಕಿದನು ನೆರೆವ ಉದ್ದಂದ ಜಡೆಯನು ಕಿತ್ತು ಬಿಸುಡಿದನು ಭೂತಳಕೇ ಗುಣಸಮುದ್ರ ಭೂಮಿಯೇ ಕೆಂಡವಾಗಲೆಂಬುದಾಗಿ ಪ್ರಚಂಡನಾಗಿರತಕ್ಕಂಥ ಪ್ರಳಯ ಭಯಂಕರ ಶಂಕರು ಜಢಯನ್ಯತ್ತಿ ನೆಲಕ್ಕಪ್ಪಳಿಸಿದ್ದಾನೆ ಭಯಂಕರವಾದಂತಹ ಕೋಟಿ ಸಿರುಳು ಧರಿ ಕೇಳಿಸ್ತಾ ಇದೆ ಈ ಭಯಂಕರ ಧನಿಯಿಂದ ದಿಕ್ಕುಗಳೇ ಕೆವುಡಾದುವಂತೆ ನಡುಗಿದೆ ಮಹಾಪ್ರಳಯ ಲೀಲೆ ಸಮಸ್ತ ಜಗತಾನೇ ಕೈ ಮುಗಿದು ನಿಂತಿದೆ ಭೂಮಿಯ ತಲ ಒಡೆದು ಹೊರಕ್ಕೆ ಚಿಮ್ಮಿದಂತೆ ಮಹಾನ್ ದಿವ್ಯ ಶಕ್ತಿ ಜನಿಸಿದನು ತಾವೀರಭಕ್ತ ಜನಿಸಿದನು ತಾವೀರಭದ್ರ ಜನಕನಿಗೆಯಿದ ಆಕ್ರೋಧ ಮುತ್ರ ಜನಿಸಿದನು ತಾವೀರಭದ್ರ ಪಟ್ಟಹಾಸದ ಶುವನು ಇಟ್ಟ ಜಡೆಯು ಜಗಜ್ಜಟ್ಟಿ ಜನಿಸಿದ ವೀರಭದ್ರ ಪಟ್ಟಹಾಸದಿ ಶುವನು ಇಟ್ಟ ಜಡೆಯು ಜಗಜ್ಜಟ್ಟಿ ಜನಿಸಿದ ವೀರಭದ್ರ ಮೆಟ್ಟಿ ಭೂಮಿಯ ಗಿರಿಯ ಕುಟ್ಟಿ ಕಳಹಿರ ಇವನು ಸಿಟ್ಟಿ ರುದ್ರ ಜಿಧೋಪದ ಗಂಡು ಗಲಿ ವೀರ ಭದ್ರ ಪ್ರಚಂಡ ತೋಳುಗಳು ಸಾಸಿರವು ಗಂಡಕೋಪದ ಗಂಡು ಗಲಿ ವೀರಭದ್ರ ಪ್ರಚಂಡ ತೋಳುಗಳು ಸಾಸಿರವು ಗಂಡ ಗಂಡಿನ ಬದ್ಧ ಪ್ರಕುಟಿ ಭೀಷಣ ಜಗು ಥಂಡ ಕರಾಳ ದೋಷಗಳು ಊರುಗುರು ಕೊರಳಿಗೆ ಕಪಾಲ ಮಾಲೆಗಳಿರಲು ಹೇರುಳದ ಹಳಗಣ್ಣ ರುದ್ರ ಊರುಗರ ಕೊರಳಿಗೆ ಕಪಾಲ ಮಾಲೆಗಳಿರಲು ಹೇರುಳದ ಹಳಗಣ್ಣ ರುದ್ರ ಭೂರಿಭೂಷಣರ ಖಂಡಾರವದ ನಭಸಾಲಿ ಶಂಕರ ಕರಗೆ ಭದ್ರ ನು ತಾವೀರಭದ್ರ ವೀರಭದ್ರ ಜನಕನಿಗೆ ಅಲಗಿದನು ಆ ಕ್ರೋಧ ಮುದ್ರ ಜನಿಸಿದನು ತಾವೀರಭದ್ರ ವೀರಭದ್ರ ವೀರಭದ್ರ ಕೋಟಿ ಸಿಳಲುಗಳ ದರಿಯಿಂದ ಭೂಮಿ ಒಡೆದು ಮೇಲಕ್ಕೆದ್ದಿದ್ದಾನೆ ವೀರಭದ್ರ ಚಂಡ ಕೋಪದ ಕೆಂಡ ಕಣ್ಣಿನ ವೀರಭದ್ರನಿಗೆ ಪ್ರಚಂಡವಾಗಿರತಕ್ಕಂಥ ಸಾವಿರ ಸಾವಿರ ತೋಳುಗಳು ಉದ್ದಂಡವಾದ ಕರಾಳ ದಂಷ್ಟ್ರಗಳು ಆ ದಾಳಿ ಕ್ರೂರವಾದ ಉಗುರು ಕೊರಳಿಗೆ ಕಪಾಲ ಮಾಲೆ ಉಬ್ಬಿದಂತ ಹೇರುರ ಹಣೆಗಣ್ಯನ ರುದ್ರ ಘಂಟಾರವಾದ ಧ್ವನಿಯಿಂದ ಜನಕಾ ಬ್ರಹ್ಮಾಂಡವನ್ನು ನುಂಗುವ ಹೊರತು ಚಾಚಿದ್ದ ಪಪ್ಪಾ ಶಂಕರಗೇನಪ್ಪಣೆ वीरभद्र नेग अल तब शंकर वीरभद्र वीरभद्र ने वामग ने भा घोर मुद्रांश ने पा सनेबायनुते मैदढिदनु भातना बायनुते मैदढकिदमो वीरभद्रने बा ತನ್ನ ಶಕ್ತಿ ಮೂರ್ತಿ ಮತ್ತಾಗಿ ಮೇಲೆ ಕೆದ್ದದ್ದನ್ನು ಕಂಡು ವೀರಭದ್ರನ್ನು ಬರಸೆಳೆದಪ್ಪಿದ ಭೂಮಿಯನ್ನು ಮುಟ್ಟತಕ್ಕಂತಹ ಕೆಳಗಿಳೆದ ಜಠಾಳಿಗಳು ಮಹೋಗ್ರ ಮುದ್ರಯ ಮುದ್ರಣ ಕರೆದು ಅಪಾ ಏನಪ್ಪಣೆ ಅಂತ ಕೇಳ್ತಾನ ಬಿಗಿದಪ್ಪಿ ಅವನ ಮಸ್ತಕದ ಮೇಲೆ ಕೈಯಿಟ್ಟಾಜ್ಞೆ ಕೊಡತಾನೆ ಶಂಕರ್ ನಿನ್ನಮ್ಮನ ಮರಣಕ್ಕೆ ಕಾರಣೀಭೂತನಾದ ದುರ್ಮದ ಉಬ್ಬಿದಂತಹ ಆ ದಕ್ಷ ನಡೆಯ ದಕ್ಷ ಶಾಲೆಗೆ ಕೊಲ್ಲು ದಕ್ಷನಧ್ವರದ ಆ ಎಲ್ಲವನ್ನು ನೆರೆ ಕೆಡಿಸು ನಗುವರ ಹಲ್ಲು ದುರಿಸು ಹೋಗು ತಡೆಯದೆ ಬೇಗ ಮಾಡೆನಲು ಹೋಗ ದಕ್ಷಾಧ್ವರವನ್ನು ಕೆಡಿಸು ನನ್ನ ನಿಂದೆ ಮಾಡುವಾಗ ಯಾರ ಹಲ್ಲು ಕಿರಿದಿದ್ರು ಅವರ ಹಲ್ಲು ಉದುರಿಸು ಯಾರ ನನಗೆ ಅವಮಾನವಾಗುವಾಗ ಸಂತೋಷದಿಂದ ಗಡ್ಡವನ್ನು ನೀವಿ ಕುಳಿತುಕೊಂಡಿದ್ರು ಅವರ ಗಡ್ಡ ಕಿತ್ತ ಕೈಕಾಲುಗಳನ್ನು ಮುರಿ ಯಜ್ಞಾಗ್ನಿಯನ್ನು ಕೆಡಿಸು ಯಜ್ಞ ಮಂಟಪ ಶಿವನಿಗಾಗದ ಶಿವನಿಗೆ ಬಾಗದ ಶಿವನಿಗೆ ಸಲ್ಲದ ಶಿವನಿಗೆ ಒಲ್ಲದ ಯಾವ ಕುಲ್ಲರಲ್ಲಿ ಇರುಕೊಡು ನಡಿ ಎರಳಾಗಿ ಭೀಕರವಾದ ಘಂಟಾ ರವದ ಧನಿಯಿಂದ ಹುಚ್ಚೆದ್ದು ಕುಣಿದರಂತೆ ವೀರಭದ್ರ ಸಾವಿರ ತೋಳುಗಳ ಬಲವುಳ್ಳ ಕೈಯ್ಯು ಹಿಡಿದಿದ್ದಾರೆ ಭೀಕರವಾದಂತಹ ಖಡಗವನ್ನ ಎಲ್ಲಿ ಯವನ ದಕ್ಷ ಗಿಕ್ಷಣ ಅಪ್ಪ ದಕ್ಷಿಣ ದಿಕ್ಷಣ ಯಾರನ್ನು ಕೊಲ್ಲಬೇಕು ಅಂತ ಹೇಳ್ತಾರೆ ಹಾಕಿ ಕೊಡ್ತೀವಿ ಎಲ್ಲಿ ಯವನ ದಕ್ಷ ಗಿಕ್ಷಣ ಬ್ರಹ್ಮಾಂಡ ಶತವಿದು ಹುಲ್ಲು ಭವನೆಯಲ ಭವತ್ ಭಟ ರೋಷ ಶಿಖಿಗ ದಕ್ಷಿಣ ದಕ್ಷಿಣಪ್ಪ ನಂಗೆ ಗೊತ್ತಿಲ್ಲ ಯಾರ್ಯಾರು ಕೊಲ್ಲಬೇಕು ಯಾರ್ಯಾರು ಸುಡಬೇಕು ಅಂತ ಹೇಳಿ ಹದಿನಾಲ್ಕು ಲೋಕಗಳು ನನಗೆ ಹುಲ್ಲಿನ ಬಣವೆಯಂತೆಬಿಡುತ್ತೆ ಹೀಗೊಂದು ತನ್ನ ಕಾಲಿನಿಂದ ಭೂಮಿಯನ್ನು ಮೆಟ್ಟುತ್ತ ಇಡೀ ಭೂಮಿಯೇ ತೇಗುತ್ತಿರುವ ಕಾಲ ವೀರಭದ್ರ ಅಟ್ಟಹಾಸದಿಂದ ಸಕಲಭೂತ ಪ್ರಮಥಾದಿಗಳಿಂದೊಡಗೂಡಿ ಯಜ್ಞಶಾಲೆಗೆ ದಾಳಿ ಇಟ್ಟಿದ್ದಾರೆ ಹರ ನಮ ಪಾರ್ವತಿ ಪದೇ ಎಲ್ಲೆಡೆ ಹರಹರ ಹರಹರ ಶಬ್ದ ಕೇಳ್ತಾ ಇದ್ದ ಒಳಕ್ ನುಗ್ಗುತ್ತಲೇ ದ್ವಾರದಲ್ಲಿ ನಿಂತಹ ದೇವತೆಗಳು ಪ್ರಾಣ ಭಯದಿಂದ ಓಡ್ತಾ ಇದ್ದಾರೆ ಏಕ ಪ್ರಕಾರ ಶಿವನ ನಿಂದಿಯಲ್ಲಿ ಕೇಳಿ ನಕ್ಕವರು ಯಾರಿದ್ದಾರೋ ಅವರು ಹೇಳಿತಾ ಅನ್ನ ಮೊದಲು ಎಷ್ಟೋ ಜನಗಳ ಹಲ್ಲು ಕಿತ್ತ ಋಷಿಮುನಿಗಳೇ ಗಡ್ಡ ಜಠೆಗಳನ್ನು ಕಿತ್ತು ಬಿಸೂಟ ಎಲ್ಲಂದ್ರಲ್ಲಿ ಎಲ್ಲೆಂದ್ರಲ್ಲಿ ಅಗ್ರಹಿತ ಕೊಡುತ್ತೆ ಏಕ ಪ್ರಕಾರವಾಗಿ ಶಿವನಿಗೆ ಅವಮಾನ ಆಗುವಾಗ ಮೀಸೆ ತಿರುಹಿದ ಮೀಸೆಯನ್ನೇ ಕಿತ್ತಿದ್ದಾರೆ ಹೋ ಎಂಬುದಾಗಿ ಅಬ್ಬರಿಸಿ ಪ್ರಾಣ ಭಯದಿಂದ ಓಡುತ್ತಾ ಇದ್ದಾರೆ ಋಷಿ ದಾರಿಗಾಣದೇ ಓಡುತ್ತಾ ಇದೆ ಆಗಲೇ ಅಲ್ಲಿದ್ದಂತಹ ದೇವತೆಗಳು ಪ್ರಾರ್ಥನೆ ಮಾಡಿದರೂ ನಿಮಿಷ ಮಾತ್ರದಲ್ಲಿ ಯಜ್ಞ ಕೆಡಿಸಿ ಅಟ್ಟಹಾಸೆಯಿಂದ ಮರೆಯತಕ್ಕಂಥ ಈ ಜಗಜ್ಜಟ್ಟಿಯನ್ನು ಕಂಡು ಕೊಲ್ಲದಿರು ವಿರುಭದ್ರ ಹೇ ರುದ್ರ ಇದೇನು ಮಾಡ ಯಾರೋ ಮಾಡಿದ ತಪ್ಪಿಗಾಗಿ ಯಾರಿಗೀ ಶಿಕ್ಷೆ ಕೊಡ್ತಾ ಇದೆ ಕೊಲ್ಲದಿರು ವಿಪ್ರರು ಚೆಲ್ಲಿದರು ದೆಸೆ ದೆಸೆಗೆ ದರ್ಭೆ ಸಮಿಧುಗಳನ್ನ ದಂಡ ಕಮಂಡಗಳನ್ನು ಎತ್ತಿ ಬಿಸಿಟು ಪ್ರಾಣಭಯದಿಂದ ಓಡುತ್ತಾ ಕೊಲ್ಲ ಬಿರು ಭದ್ರ ನಮಗೀ ವಿಧವಾದ ಶಿಕ್ಷೆ ದೇಸೆ ದೇಸ ಗೆಲೆ ರವಿಯ ನಲ್ಲಿ ಕಂಡವರಾರು ಹರದುದು ಭೂರಿ ಭೋಜನದ ನಿಲ್ಲದೋಡಿದರ ಸದಸ್ಯರು ಪ್ರಾಣಭಯದಿಂದ ಓಡುತ್ತಾರೆ ಕೊಳ್ಳಿಯೇ ಕೈದುಗಳಲಾಯನುತ ಎಲ್ಲರನು ವಿಕಳಾಂಗರನು ಮಾಡಿದರು ಸುರಮರ ವೀರಭದ್ರ ಯಜ್ಞಶಾಲೆ ಕೆಡಿಸುವಾಗ ಭೂತ ಪ್ರೇತ ಪ್ರಮತ ಸುಮ್ಮನಿದ್ದಾರೆ ಅವರೆಲ್ಲರೂ ಕೂಡ ಕೊಳ್ಳಿಯನ್ನೇ ಆಯುಧವಾಗಿಸಿಕೊಂಡು ಯಜ್ಞ ಮಂಟಪಕ್ಕೆ ಬೆಂಕಿ ಇಟ್ರು ಕೋಪ ತಪ್ತಳಾಗಿದ್ದಾಳಲ್ಲ ಆ ತಪ್ತಾಗ್ನಿಯು ಸಮಸ್ತ ಯು ಸುಟ್ಟು ಹಾಕಿಬಿಟ್ಟಿದೆ ಶಿವನ ನಿಂದಿಸಿದವ ದಕ್ಷನಲ್ವೇ ಹೋಗವನ್ನು ಹಿಡಿಯಿತ ಶಂಕರನ ಸುಖಕರಣನ್ನ ಮದನಾರಿಯನ್ನು ನಿಂದಿಸಿದೆಯಾ ಎಂಬುದಾಗಿ ತನ್ನ ಕೈಯ ಖಡಗದಿಂದ ಒಂದೇ ಏಟಿಗೆ ದಕ್ಷನ ಶಿರಸ್ತ್ರ ಕತ್ತರಿಸಿ ಚೆಲ್ಬಿಟ್ಟಿದ್ದಾರೆ ರಕ್ತ ಚಿಮ್ಮಿತು ದೇವಗಣಗಳು ಸ್ತೋತ್ರ ಮಾಡ್ತಾ ಇದ್ದ ದಕ್ಷಿರು ದಕ್ಷ ಜಯರ್ಮ ಕೃ ಪ್ರತಿಪಕ್ಷ ಜಯ ದುರ್ವಿಗಾಯ ದುರ್ವಿಗಾಹ್ಯ ಅನಂತ ಮಹಿಮ ಜಯ ವಿರ್ಭಬ್ರಾಗ ಜಯವಾದ ಮಳ ಕೀರ್ತಿ ಜಯ ವಿಷಮಕ್ಷ ವಿಶ್ವತಿಶ ಜಯ ಜಯ ಅಕ್ಷ ಕೀರ್ತಿ ಜಯ ರುದ್ರಾ ಅಕ್ಷಯ ಜಯ ವಿಷಮಕ್ಷ ವಿಶ್ವಾಧೀಶ ಜಯ ಸದ್ರಕ್ಷಣಾ ಪಾಹಿ ದೇವ ಜಯ ಜಯ ಎಂದೂದ ಮರ ಗಣ ಆ ದಕ್ಷ ಯಶಿರೋ ವಿಭಜನ ಸಮಸ್ತ ಅಮರ ಗಣ ವೀರಭದ್ರನ ನಮಸ್ಕಾರ ಮಾಡುತ್ತದೆ ಅಯ್ಯ ಇಷ್ಟು ಶೀಕ್ಷ ಸಾಲರಿ ಇದಕ್ಕಿಂತ ಅಧಿಕ ವಾದ್ಯನೆಯನ್ನು ಕೈ ಕೊಡ್ತಾ ಇದ್ವಿ ಹೇ ದಕ್ಷ ಯಜ್ಞಶಿರೋ ಭಂಜನೇ ನಮ್ಮನ್ನು ರಕ್ಷಿಸು ಸತಿಗೆ ಅವಮಾನವಾಗಿ ದೇಹತ್ಯಾಗ ಮಾಡಿ ಶಂಕಲನಿಗೆ ಅಪಚಾರ ಮಾಡಿದವರ ವಧೆಯಾಯಿತು ಶಿವನಾಮ ಹೇಳ್ತಾ ಭೂತ ಪ್ರೇತ ಗಣಗಳು ಹುಚ್ಚೆದ್ದು ಕುಣಿಯುತ್ತಾ ಇವೆ ಏಕ ಪ್ರಕಾರ ಆಗ ದಕ್ಷನ ಉಳಿವಿಗಾಗಿ ಸಮಸ್ತ ದೇವತೆಗಳು ಬೇಡ್ತಾ ಇದ್ದಾರೆ ಶಂಕರ ಅಭಯಂಕರ ಏಕದ ಮೇಲೆ ಕೋಪ ನಿನಗೆ ಸಮಸ್ತ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಶಿವನನ್ನು ಕೈಲಾಸೇಚ ದೇನ ಭೋಳ ಶಿವಚ ಕೈಲಿವ ಪತಿ ಪಾರ್ವತಿ ಪತಿ ಪಾರ್ವತಿ ಯೋಗಿ ರಾಜ ಕೈಲ ದ ಪಾಯ ಮಾ ದಂಡವತ ದಯಿ ಪಾಯಿ ಘಡ ಆನಿ ಪ್ರೀತ ಘಡ ಆ ಪ್ರೀತ ರಾಮನ ಕೈಲ ಬೋಳಾ ಶಿವ ಬೋಳಾ ಶಿವ Oh, oh, oh, oh. ಕೈಲೇ ಶಿವ ಪಾರ್ವತಿ ತ ಯೋಗಿ ರಾಜ ಕೈಲೇ ಭೋಳಾ ಶಿವಚ ಶಿವ ಹರ ನಮ ಪಾರ್ವತೀ ಪದಯೇ ಹರ ಹರ ಮಹಾದೇವ ಶಂಕರಣಂ ಪ್ರಾರ್ಥಿಸುತ್ತಲೇ ಭಯಂಕರಣಾಗಿರತಕ್ಕಂಥ ಶಿವ ಅಭಯಂಕರಣ ಸುಖಕರಣ ಆದ ಶಂಕರ ಸಮಸ್ತ ದೇವತೆಗಳನ್ನು ಕರೆದು ಮನ್ನಿಸ್ತಾ ಆ ಸುರೇಶ್ವರನುಗೈಯತಕ್ಕಂಥ ಸ್ತೋತ್ರಗಳಿಗೆ ಆ ಭೋಳಾಶಂಕರ ಆಶುತೋಷ ಒಲಿದನಂತೆ ತನ್ನವಳ ವಿಯೋಗವನ್ನು ಸಹಿಸಿದನಂತೆ ಅಂತಹ ಭಕ್ತ ಪ್ರೇಮ ಪ್ರೇಮವುಳ್ಳವ ಶಿವನನ್ನು ಒಲಿಸಿದ ಬಳಿಕ ದಕ್ಷನನ್ನು ಉಳಿಸಬೇಕಲ್ಲ ಶಿರಚ್ಛೇದ ಮಾಡಿ ಹಾಕಿದ್ದ ಬಳಿಕ ಶಿವನ ದಕ್ಷನಿಗೆ ತನ್ನ ತವರು ಅವಮಾನ ಮಾಡಬಾರದು ಅಂತ ಹಿಂದೆ ಸತೀ ದೇವಿ ಪ್ರಾರ್ಥನೆ ಮಾಡಿದ್ದು ಸ್ಮರಣೆಗೆ ಬಂತು ದಯಾರಧ ಹೃದಯನಾಗಿರತಕ್ಕಂಥ ಶಂಕರನು ಬಳಿ ಕಶಿಬನಾ ದಕ್ಷನಿಗೆ ಅಳಬಡಿಸಿ ಅಜಶಿರವಾಗ ಒಂದು ಮೇಕೆಯನ್ನ ಆಡನ್ನು ಕತ್ತರಿಸಿ ಆ ಶಿರವನ್ನ ದಕ್ಷಣಿಗೆ ಜೋಡಿಸ್ತಾರೆ ಅಜಶಿರವನಾಗ ಅಳವಡಿಸ ಶಿವ ದಕ್ಷಣಿಗೆ ಘಳಿನ ಲೆದ್ದ ಅದರಲ್ಲಿ ಜೀವಚೇತನವನ್ನು ತುಂಬಿದ ಶಂಕ ಘಳಿನ ಲೆದ್ದ ಒಳಿಯನನು ಬಿಗಿದಪ್ಪಿ ಮುದ್ದಾಡಿ ಅಳಲಿದನು ಸೂತೆಗಾಗಿ ದಕ್ಷನು ತಾನೆದ್ದು ಶಿವನನ್ನಪ್ಪಿಕೊಂಡು ಹೇ ಜಾಮಾತ ಶಂಕರ ಲೋಕ ಭಯಂಕರ ಪ್ರಳಯಂಕರ ನಾನು ದೊಡ್ಡ ಅಪರಾಧ ಮಾಡಿದನಲ್ಲ ಅಹಂಕಾರದಿಂದ ಉಬ್ಬಿ ನಿನ್ನ ನಿಂದಿಸಿದೆ ದಕ್ಷ ಪ್ರಜಾಪತಿ ನಾನೆಂಬುದಾಗಿ ನಿನ್ನನ್ನು ತಿರಸ್ಕಾರ ಮಾಡಿದ ಸಭೆಯಲ್ಲಿ ಆದರೂ ನೀನು ನನ್ನನ್ನು ಕ್ಷಿಪಿಸಿದ್ದಿ ಆ ಸಭೆಯಿಂದ ಎದ್ದು ಹೋದಿಗೆಲ್ಲದೇ ನನಗೆ ಪ್ರತೀಕಾರ ಮಾಡಲಿ ಶಂಕರ ನಾನಾದರೂ ನನಗೆ ಹವಿಷ್ಯ ನಿರಾಕರಣ ಮಾಡಿದ್ದು ಮಾತ್ರವಲ್ಲ ನನ್ನಲ್ಲಿ ಹುಟ್ಟಿದ ನನ್ನ ಒಡಲ ಆ ಕಂದಮ್ಮ ಸತಿ ನನ್ನ ಹತ್ತಿರ ಬಂದು ಬೇಡಿದಾಗ ಅಳಲಿದನೋ ಸೂತೆಗಾಗಿ ನಾನೇ ನನ್ನ ಮಗಳನ್ನು ಕಳ್ಕೊಂಡಲ್ಲ ಧಿಕ್ಕರಿಸಿದನಲ್ಲ ಆ ಸತಿ ನಿನ್ನ ಮಹಿಮೆಯನ್ನು ನಾನಾ ಕ್ರಮದಿಂದ ನನಗೆ ಬೋಧಿಸಿದ್ರು ಹೇಳಿದ್ರು ನಾ ಕೇಳದೆ ಅಹಂಕಾರನ್ನು ಮರೆತನಲ್ಲ ಈ ಕಾಮಕ್ರೋಧಾದಿ ವಿಕಾರಕ್ಕೆ ಬಲಿಯಾಗಿರತಕ್ಕಂಥ ತಂದೆಯ ಅದನ್ನು ನನ್ನನ್ನು ಕ್ಷಮಿಸಿ ನನ್ನ ಕಣು ಮುಂದೆ ಯೋಗಾಗ್ರೆಯಿಂದ ದೇಹತ್ಯಾಗ ಮಾಡಿತಲ್ಲ ಮಗು ಮಗಳ ಮರಣಕ್ಕೆ ಕಾರಣೀಭೂತನಾದ ಪಾಪಿಯನ್ನು ಕ್ಷಮಿಸು ಶಂಕರ ಹೀಗೆ ದಕ್ಷನು ಅಳಲಿದನು ಸೂತೆಗಾಗಿ ಮನದಲ್ಲಿ ತಿಳಿಯದಲೆ ಶಿವ ನಿನ್ನ ಮಹಿಮೆಯ ನಿನ್ನ ಮಹಿಮೆ ನಾನು ತಿಳಿದಿಲ್ವಲ್ಲ ನಾಮಾಡಿದ ಅಪರಾಧಕ್ಕೆ ಯೋಗ್ಯ ಶಿಕ್ಷಣ ಕೊಡಿಸಿದೆ ನೀನು ದಯಾರ್ ಹೃದಯ ಭಕ್ತವತ್ಸಲ ಅನ್ನೋದಕ್ಕಿದೆ ಪ್ರಮಾಣ ನೀನೇ ನನ್ನನ್ನು ಉಳಿಸಿದೆ ಆಶು ಲೋಕಹಿತಕ್ಕಾಗಿ ವಿಷವನ್ನೆ ಕುಡಿದಿ ಜಗತ್ತನ ವಿಷಮತಿಯನ್ನು ಕಳೆದಿರತಕ್ಕಂಥ ಸ್ವಾಮಿನಿ ನಿನ್ನಲ್ಲಂತರ್ಯಾಮೆಯಾದ ಶಂಕರ್ಷಣ್ಣ ತತ್ವ ತಿಳಿಯದೆಯೇ ನಾನು ತಿರಸ್ಕಾರ ಮಾಡಿ ಮಹತ್ತರವಾದ ಅಪವಾದವನ್ನು ಅಪಮಾನವನ್ನು ಕೂಡ ನಿನಗೆ ಮಾಡಿದ್ದೇನೆ ತಿಳಿಯದಲೇ ಶಿವ ನಿನ್ನ ಮಹಿಮೆಯ ಶಿವನೆಂದೇ ನರಕ ಕಾರಣೀಭೂತವಾಗ್ತದೆ ನಾನಿನ್ ಪರಿಪರಿಯಾಗಿ ಹೇಳಿದನಲ್ಲ ನನ್ನ ಲಕ್ಷ್ಮಿ ಸಯ್ಯ ನೀಲಕಂಠ ನಿಗಮಾಗಮ ಸನ್ನು ಕಫಾಲ ನೇತ್ರ ಪಾರ್ವತಿ ಪತಿ ಈಶ ನೀಲಕಂಠ ಬಂಧುಕರಾ ನೀಲಕಗಮ ಸನ್ನುತ ಫಾಲೇತ್ರ ಪಾರ್ವತಿಪತಿ ನೀಲಕಂಠ ನಿಗಮ ಆಗಮ ಸನ್ನುತ ಫಾಲೇತ್ರ ಪಾರ್ವತಿಪತಿ ಶಂಕರ ಕೈಲಾಸ भयंकर भक्त बंधु सुख राशि शंकर हेनल कंठा वृष्थुजा ನನ್ನ ಅಪರಾಧ ಕ್ಷಮಿಸು ತಿಳಿಯದಲೆ ಶಿವ ನಿನ್ನ ಮಹಿಮೆಯ ಹಳಿದೆ ನಿನ್ನನು ಕ್ಷಮಿಸು ಕ್ಷಮಿಸೆಂದನು ಆ ಪ್ರಜಾಪತಿಯು ಬಳಿಕ ಆ ಶಿವನನ್ನು ಪರಿಪರಿಯಿಂದ ಸ್ತೋತ್ರ ಮಾಡುತ್ತಿರುವಾಗ ಪ್ರಸನ್ನನಾದ ಶಂಕ ಪ್ರಳಯ ಭಯಂಕರಣ ವೀಳೆ ಭಕ್ತರ ಮೇಲೆ ಪ್ರಸನ್ನನಾದ ಕಾರಣದಿಂದ ನಿರ್ಮಲಿನವಾಯಿತು ಅಖಿಲ ದೇಶೆ ಎಲ್ಲ ದಸೆಗಳು ನಿರ್ಮಲಿನವಾಯಿತು ಉತ್ಪಾತಗಳೆಲ್ಲ ಕಡಿಮೆಯಾದವು ಪರಶಿವನು ಪುತ್ರನಾದ ವೀರಭದ್ರನಂ ಕರೆದು ವತ್ಸ ದೇವ ಮಹಾಕೃತಿಯನ್ನೇ ನಡೆಸಿದ್ದಿ ಲೋಕಕ್ಕೆ ಉತ್ತಮವಾದಂತಹ ಶಿಕ್ಷಣ ಕೊಟ್ಟಿದ್ದಿವತ್ಸ ಎಲ್ಲಿ ಶಿವಾಚಾರ ಅಪಚಾರ ನಡೆಯುತ್ತದೋ ಶಿವನಿಂದಗಳು ಉಂಟಾಗ್ತಾವೋ ಅಲ್ಲಲ್ಲೆಲ್ಲ ನೀನು ಕ್ರೋಧೋನ್ವರ್ತನಾಗುತ್ತೆ ಕಲಿಯುಗದಲ್ಲಿ ದುಷ್ಟಶಕ್ತಿಗಳನ್ನು ಮರ್ದಿಸಿ ಶಿಷ್ಟರನ್ನ ಸಂರಕ್ಷಣೆ ಮಾಡತಕ್ಕಂಥ ಹೊಣೆಯನ್ನ ನಿನ್ನ ಪಾಲಿಗೆ ವಹಿಸುವನೆಂಬುದಾಗಿ ವೀರಭದ್ರನಿಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹ ದಕ್ಷನು ಉತ್ತಮಾಧಿಕಾರಿಯು ಸದ್ಗುಣಿಯೂ ಆಗಿದ್ರೂ ಕೂಡ ಅಹಂಕಾರದಿಂದಾಗಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ ಶಿವನಲ್ಲಿ ಅಹಂಕಾರ ಮಾಡಬಹುದೇ ಶಂಕರ ನಿಂದಿಸಬಹುದೇ ಅದಕ್ಕೆ ಜ್ಞಾನಿಗಳು ಎಚ್ಚರಿಸುತ್ತಾರೆ ನನಗೆ ಉಣಿಸು ತಿಳಿಸು ಹೆಂಡತಿ ಮಕ್ಕಳು ಬಂಧುಗಳು ಎಲ್ಲ ಇದೆ ಅಂತ ಅಹಂಕಾರ ಪಡಬೇಡಿರೋ ದಾಸರು ಎಚ್ಚರಿಸುತ್ತಾರೆ ನನಗೇನ್ ಕಡಿಮೆ ಅಂತೀಯ ಮಾಳಿಗೆ ಮನೆಯಂದು ಮತ್ತೆ ಸತೀ ಸೂತ ರಂಗ ದಕ್ಷಿಣಿಗೆ ಏನು ಕಡಿಮೆ ಇತ್ತು ಶಿವನ ನಿಂದೆ ಮಾಡಿದ ಕಾರಣದಿಂದ ಎಲ್ಲ ಕಳ್ಕೊಂಡ ಮಾಳಿಗೆ ಮನೆಯಂದು ಮತ್ತೆ ಸತೀ ಸೂತ ರಂಗ ಜಾಳಿಗೆ ಧನಧ ಬದುಕು ಪಶುಳಿ ದಿ ಬದು ಅಹಂಕಾರದಿಂದಾಗಿ ಎಲ್ಲ ಸಂಪತ್ತನ್ನು ಕಳ್ಕೊಳ್ಬೇಕಾಯ್ತಕ್ಷ ಶಿವನ ಅನುಗ್ರಹದಿಂದ ಮತ್ತದು ಪ್ರಾಪ್ತಿಯಾಯ್ತಂತೆ ಇಂತಹ ಪರಮ ಪವಿತ್ರವಾದ ವೀರಭದ್ರ ವಿಜಯ ದಕ್ಷಾಧ್ವರ ಚರಿತೆಯಿಂದ ನಮಗಿಂತಹ ಜ್ಞಾನ ಪ್ರಾಪ್ತಿಯಾಗ್ತದೋ ಯಾರು ಅಹಂಕಾರದಿಂದ ವರ್ತಿಸ್ತಾನೋ ಶಿವಾಪಚಾರ ಮಾಡಿ ಶಿವನಿಂದ ಮಾಡ್ತಾನೋ ಅವನು ಎಲ್ಲವನ್ನು ಕಳ್ಕೊಳ್ತಾನೆ ವೀರಭದ್ರನ ಶಿಕ್ಷೆಗೊಳಗಾಗ್ತಾನೆ ಅಂತಹ ರುದ್ರಪುತ್ರನಾದ ವೀರಭದ್ರನನ್ನು ಸ್ಮರಿಸ್ತಾ ಚಿಂತಿಸ್ತಾ ಶಂಕರನಿಗೆ ಪರಮ ಹಾಡೋಡುವಂತೆ ಜಯ ಜಯ ಶಂಕರ ಜಯ ಕರು जय जय पार्वती वर शशिधर जय जय जय शंकर जय करुणाटा <Sessizhi> दक्षशीक्ष हर्यक्षने जय जय दक्षशीक्ष हर्यक्षने जय जय <Sessizhi> रक्षिसो पशुपति है शूल धरा पशुपति है शूलधरा तक्ष का भरना तक्ष का अक्षय सुख दादा ರಕ್ಷಭರಣ ಅಕ್ಷಯ ಸುಖ ದಾತ ಪಾಕ್ಷ ಸಾರ ಶಂಕರ ಜಯ ಜಯ ಜಯ ಜಯ ಶಂಕರ ಕರು ಹರ ನಮ ಪಾರ್ವತಿ ಪದಯ ಹರ ಹರ ಮಹಾದೇವ ಕಾಯಿ ರಮಾಚಾಂದ್ರಿರ್ವಾ ಬುಧ್ಯಾತ್ಮಸ್